ಗಣಪತಿಯ ಲಕ್ಷಣಗಳನ್ನು ತಿಳಿಸ್ತಾರೆ ಶೂರ್ಪಕರ್ಣ ಸರ್ಪವರಕಟಿ ಸೂತ್ರ ಪಾಶಾಂಕುಶಧರ ಇಂತಹ ಗಣಪತಿ ಕರ್ಮಸಾಕ್ಷಿಗ ಈ ರೀತಿಯಾಗಿ ಈ ಪದ್ಯದಲ್ಲಿ ಸ್ತೋತ್ರವನ್ನು ಮಾಡ್ತಾರೆ ಶೂರ್ಪಕರ್ಣದ್ವಯ ವಿಜಿತ ಕಂದರ್ಪ ಉದಿತಾರ್ಕ ಸನ್ನಿಪ ಸರ್ಪವರ ಸೂತ್ರ ವೈಕೃತ ಸ್ವರ್ಪಿತಾಂಕುಶ ಪಾಶ ಕರಕಳ ದರ್ಪಭಂಜನ ಕರ್ಮಸಾಕ್ಷಿಗ ತರ್ಪಕನು ನೀನಾಗಿ ತೃಪ್ತಿಯ ಸಜ್ಜನರ ಶೂರ್ಪಕರ್ಣದ್ವಯ ಮರದಂತಹ ಎರಡು ಕಿವಿಗಳನ್ನು ಹೊಂದಿದೆಯಾ ಬಿಜಿತ ಕಂದರ್ಪಹರ ಮನ್ಮತನ ಬಾಣಗಳನ್ನು ಜಯಿಸಿದವನೇ ಉದಿತಾರ್ಕ ಸನ್ನಿಭ ಉದಿಸುವ ಸೂರ್ಯನಂತೆ ರಕ್ತವರ್ಣವನ್ನು ಹೊಂದಿರುವವನೇ ಸರ್ಪವರ ಕಟಿ ಸೂತ್ರ ಶ್ರೇಷ್ಠವಾದ ಸರ್ಪವನ್ನು ಸೊಂಟಕ್ಕೆ ಉಡಿದಾರದಂತೆ ಬಿಗಿದುಕೊಂಡವನೇ ವೈಕೃತ ಲಂಬೋದರನೇ ಸುಚರಿತ್ರ ಉತ್ತಮ ಚರಿತ್ರೆವನ್ನು ಹೊಂದಿರುವವನೇ ಸೊರ್ಪಿತಾಂಕುಶ ಪಾಶ ಕರಕಳ ದರ್ಪಭಂಜನ ಕೈಯಲ್ಲಿ ಪಾಶ ಮತ್ತು ಅಂಕುಶಗಳನ್ನು ಧಾರಣೆ ಮಾಡಿದ್ದೀಯ ದುಷ್ಟರ ಸೊಕ್ಕನ್ನು ಮುರಿದವನೆ ಕರ್ಮ ಸಾಕ್ಷಿಗ ಕರ್ಮಗಳಿಗೆ ಸಾಕ್ಷಿಯಾಗಿರುವವನೇ ನೀನು ಸಂತೋಷಪಡಿಸುವವನಾಗಿ ಸಜ್ಜನರನ್ನು ಸಂತೃಪ್ತರನ್ನಾಗಿ ಮಾಡು ಗಣಪತಿಯನ್ನು ಗಜಮುಖ ಆದ್ದರಿಂದ ಅವನ ಕಿವಿಗಳು ತುಂಬ ವಿಶಾಲವಾಗಿದೆ ಅದಕ್ಕೆ ಶೂರ್ಪಕರಣ ಅಂತ ಗಣಪತಿಗೆ ಹೆಸರು ಕನಕದ ಹಸುರು ಕಿವಿ ಅಂತ ಹಾಡ್ತಾರೆ ನಿಜಿತ ಕಂದರ್ಪಶರ ಮನ್ಮತನ ಬಾಣಗಳನ್ನು ಜಯಿಸಿದವನು ಅಂದರೆ ಕಾಮನನ್ನ ಗೆದ್ದವನು ಅಂತ ಅರ್ಥ ತಂದೆಯಾಗಿರ್ತಕ್ಕಂಥ ರುದ್ರ ಕಾಮಹರ ಆದರೆ ಅವನ ಪುತ್ರನಾದ ಗಣಪತಿ ಅವನ ಅನುಗ್ರಹದಿಂದ ಕಾಮನನ್ನು ಗೆದ್ದವನು ಗಣೇಶನ ಮೈ ಬಣ್ಣ ಕೆಂಪು ಉದಿತಾರ್ಕ ಸನ್ನಿಭ ರಕ್ತಾಂಬರು ರಕ್ತವರ್ಣ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ ಆಚಾರ್ಯರು ಕೆಂಪು ಅನ್ನೋದು ರಜೋಗುಣದ ಸಂಕೇತ ಮತ್ತೊಂದು ರೀತಿಯಲ್ಲಿ ಮಣ್ಣಿಗೂ ಕೆಂಪು ಸಂಕೇತ ಪಾರ್ವತೀ ದೇವಿ ತನ್ನ ಶರೀರದ ಮಣ್ಣಿನಿಂದ ಗಣೇಶನನ್ನು ಸೃಷ್ಟಿ ಮಾಡಿದ್ಲು ಅನ್ನೋ ಸಂಕೇತದಂತೆ ಈ ಕೆಂಪು ಬಣ್ಣ ಇದೆ ಅಂತ ತಿಳಿಸ್ತಾರೆ ಸರ್ಪ ವರಕಟಿ ಸೂತ್ರ ಗಣೇಶ ತನ್ನ ಮಹಾ ಉದರದ ಮೇಲೆ ದೊಡ್ಡ ಹೊಟ್ಟೆ ಅದರ ಮೇಲೆ ಸರ್ಪವನ್ನು ಕಟ್ಟಿಕೊಂಡಿರೋದು ಇದರಿಂದ ಸೂಚಿಸ್ತಾರೆ ಇದು ಉದರದ ಮೇಲಿನ ನಿಯಂತ್ರಣವನ್ನು ಸೂಚನೆ ಮಾಡುವಂಥ ವಿಶೇಷಣ ಹಾವು ಪಾ ವಾತಾಶನ ಅಂದರೆ ಗಾಳಿಯನ್ನು ಉಂಡು ಬದುಕೋದು ಎಲ್ಲ ಋಣಿ ಇದರಿಂದ ಹೊಟ್ಟೆಗೆ ಎಷ್ಟೇ ತಿಂದರೂ ಏಕದಶ್ಯಾದಿ ಉಪವಾಸದಂತಹ ನಿಯಂತ್ರಣ ಅಗತ್ಯ ಅನ್ನೋ ತತ್ವವನ್ನು ಇಲ್ಲಿ ತಿಳಿಸ್ತಾರೆ ವೈಕೃತ ಗಾತ್ರ ಅನ್ನೋದಕ್ಕೆ ಲಂಬೋದರತ್ವಾದಿಗಳಿಂದ ವಿಕೃತ ದೇಹ ಅಂತ ಸಾಮಾನ್ಯ ಅರ್ಥ ವೈಕಾರಿಕ ಅಹಂಕಾರದ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರ ಪುತ್ರ ಅನ್ನೋದು ಅಂತರ್ಯ ಗಣಪತಿ ಲಂಬೋದರನಾಗಿರೋದು ಭೂತಾಕಾಶಕ್ಕೆ ಸೂಚನೆ ಒಂದು ಕೈಯಲ್ಲಿ ಪಾಶ ಮತ್ತೊಂದು ಕೈಯಲ್ಲಿ ಅಂಕುಶವನ್ನು ಧಾರಣೆ ಮಾಡಿದ್ದಾನೆ ಪಾಶದ ಬಿಬ್ರದ್ಧೇಯೋ ವಿಘ್ನಹಾರಹ ಗಣಪತಿ ರಾವಣಾದಿಗಳ ಸೊಕ್ಕನ್ನು ಮುರಿದಿದ್ದರಿಂದ ಅವನು ಕಳದರ್ಪಭಂಜನ ಗಣೇಶ ಆಕಾಶಕ್ಕೆ ಅಭಿಮಾನಿ ಆಕಾಶ ಹನ್ನೆರಡು ಕರ್ಮಸಾಕ್ಷಿಗಳಲ್ಲಿ ಒಂದು ಅದರಿಂದ ಕರ್ಮಸಾಕ್ಷಿಗ ಆಧಿತ್ಯ ಚಂದ್ರ ಅನಿಲೋ ಅನಲಶ್ಚ ದೌರ್ಭೂಮಿ ರಾಪೋ ಹೃದಯ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಬೇ ಚ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತ ಮಹಾಭಾರತ ಹನ್ನೆರಡು ಸಾಕ್ಷಿಗಳನ್ನು ಹೇಳ್ತಾ ಇದೆ ಅದರಲ್ಲಿ ಆಕಾಶ ಅಭಿಮಾನಿ ಗಣೇಶ ಆಕಾಶಕ್ಕೆ ಅಭಿಮಾನಿ ಆದರಿಂದ ಅವನಿಗೆ ಕರ್ಮ ಸಾಕ್ಷಿಗ ಈ ರೀತಿಯಾಗಿ ಇಲ್ಲಿ ಗಣೇಶನನ್ನ ಕೊಂಡಾಡ್ತಾರೆ ಲಕ್ಷಣವನ್ನು ತಿಳಿಸ್ತಾರೆ ಗಣೇಶನ ಧ್ಯಾನ ಶ್ಲೋಕ ತಿಳಿಸ್ತಾ ಇದೆ ಶೂರ್ಪಾಕಾರೌಚ ಯತ್ಕರಣವು ವಿಘ್ನವಾರಣ ಕಾರಣ ಸಂಪ್ರದೌ ಜ್ಞಾನರೂಪೌಚ ಶೂರ್ಪಕರ್ಣಂ ನಥೋಸ್ಮ್ಯಹಂ ಅಂತ ವಿಘ್ನ ನಿವಾರಣಾ ಕಾರಣವಾಗಿರ್ತಕ್ಕಂಥ ಶೂರ್ಪಕರಣಗಳನ್ನು ಸ್ತೋತ್ರ ಮಾಡುವಂಥದ್ದು ಮರದ ಅಗಲದ ಕಿವಿ ಆ ರೀತಿಯಾಗಿ ಮಾಡಿಕೊಂಡಿರೋದು ತನ್ನ ಕಪೋಲದಿಂದ ಸುರಿಯುವಂತಹ ಮದ ಜಲದ ಸುಗಂಧಕ್ಕೆ ದುಂಬಿಗಳು ಬಂದು ಮುತ್ತಿ ಜಂಕಾರವನ್ನು ಮಾಡ್ತಾರೆ ವೇದವ್ಯಾಸದೇವರ ರಹಸ್ಯ ಉಪದೇಶ ಶ್ರವಣಕ್ಕೆ ವಿಘ್ನವನ್ನು ಮಾಡ್ತವೆ ವಿಘ್ನೇಶನಿಗೆ ವಿಘ್ನ ಅದಕ್ಕೆ ಕಿವಿಯನ್ನು ಬೀಸಣಿಕೆಗಳಿಂದ ತಾವುಗಳನ್ನು ದೂರ ಮಾಡಿ ನಿರ್ವಿಘ್ನವಾಗಿ ಶ್ರವಣ ಕಾರ್ಯವನ್ನು ಮಾಡ್ತಾನೆ ಅದಕ್ಕೆ ಶೂರ್ಪಕರ್ಣ ದ್ವಯ ಮೊರದಗಲದ ಕಿವಿಯನ್ನು ಅಂತ ತಿಳಿಸ್ತಾರೆ ಗಣೇಶನನ್ನು ಬ್ರಹ್ಮಚಾರಿ ಅಂತಲೂ ಕರೀತಾರೆ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಬ್ರಹ್ಮಚಾರಿಣೇ ನಮಃ ಗಜಾನನಾಯ ನಮಃ ಅಂತ ಅರ್ಚನೆಯನ್ನು ಮಾಡ್ತಾರೆ ರಾಶಿ ಬಿದ್ದೆಯ ಬಲ್ಲ ರಮಣೀ ಹಂಬಲನಲ್ಲ ಅಂತ ಕನಕದಾಸರು ಸ್ತೋತ್ರ ಮಾಡ್ತಾರೆ ಪುರಂದರದಾಸರ ಹೇಳ್ತಾರೆ ಇಕ್ಷು ಚಾಪನ ಗೆಲಿದನೇ ಪಕ್ಷಿ ವಾಹನ ನಾದ ಪುರಂದರ ವಿಠಲನ ನಿಜದಾಸನೇನ್ ಶಿಜಿತ ಕಂದರ್ಪ ಶರ ಅಂದರೆ ಮನ್ಮಥನ ಬಾಣಗಳನ್ನು ಗೆದ್ದವನೇನ್ ಬೃಹದಾರಣ್ಯಕ್ಕೆ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ನಭೋಭಿಮಾನಿ ವಿಘ್ನೇಶೋ ವಿಷ್ಣುರ್ ಮಾಂಸಾಶ್ರಿತ ಸದಾ ಅಂತರಿಕ್ಷಾಭಿಮಾನಿ ಚ ತತ್ಸೂನು ರುಧರೆ ಸ್ಥಿತ ಆಕಾಶಕ್ಕೆ ಅಭಿಮಾನಿ ಗಣೇಶ ಅವನ ಪುತ್ರ ಅಂತರಿಕ್ಷಕ್ಕೆ ಅಭಿಮಾನಿ ಆದ್ದರಿಂದ ಅಣಿಮಾದಿ ಯೋಗ ಸಿದ್ಧಿಗಳ ಅಭಿಮಾನಿಗಳು ಅವನ ಪತ್ನಿಯಾಗಿರವರು ಬ್ರಹ್ಮನೇ ಅವರನ್ನು ಗಣೇಶನಿಗೆ ಕೊಟ್ಟು ವಿವಾಹವನ್ನ ಮಾಡಿದ ಅಂತ ಸ್ಕಾಂದಪುರಾಣ ತಿಳಿಸತ್ತೆ ಆದ್ದರಿಂದನೇ ಗಣೇಶ ಸಿದ್ಧಿವಿನಾಯಕ ಬ್ರಹ್ಮಚಾರಿ ಗಜಾನನ ಅನ್ನೋದು ರಮಣಿ ಹಂಬಲನಲ್ಲ ಅಂತ ಹೇಳೋದು ಒಂದು ಅರ್ಥ ಪರನಾರಿಯನ್ನು ಬಯಸದೇ ಇರುವಂತಹ ಪ್ರಜಾಪತಿ ಬ್ರಹ್ಮಚರ್ಯದಲ್ಲಿ ಇರುವವನು ಗಣಪತಿ ಈ ಅಭಿಪ್ರಾಯದಿಂದ ಇನ್ನೊಂದು ರೀತಿಯಾಗಿ ತಿಳಿಸ್ತಾರೆ ದೇವತೆಗಳು ಸರ್ವ ವರ್ಣ ಆಶ್ರಮ ಆಚಾರ ಧರ್ಮಗಳನ್ನು ಬೇರೆ ಬೇರೆ ರೂಪಗಳಲ್ಲಿ ಆಚರಣೆ ಮಾಡೋರಾದ್ರಿಂದ ದೇವೋತ್ತಮನಾದ ಗಣಪತಿ ಒಂದು ರೂಪದಿಂದ ಶುದ್ಧ ಬ್ರಹ್ಮಚಾರಿಯೂ ಆಗಿದ್ದಾನೆ ಕೇವಲ ಅಪಹಾಸ್ಯಕ್ಕಾಗಿ ಜನರು ಅವನಿಗೆ ಯಾರೂ ಹೆಣ್ಕೊಡಲಿಲ್ಲ ಅವನ ವೇಷಭೂಷಣ ನೋಡಿ ಇತ್ಯಾದಿ ಭಕ್ತರಿಗೆ ಸರ್ವಸ್ವವನ್ನು ಕೊಡ್ತಾನೆ ಗಣಪತಿ ಶೀಘ್ರ ವರಪ್ರದಾಯಕ ಅಂತಾನೆ ಗಣಪತಿ ಪ್ರಸಿದ್ಧಿ ವಿಶ್ವರೂಪ ಪ್ರಜಾಪತಿ ಸಿದ್ಧಿ ಬುದ್ಧಿಗಳೆಂಬ ಕನ್ನೆಯರನ್ನು ಮದುವೆ ಮಾಡಿಕೊಟ್ಟಿಯನ್ನು ಗಣಪತಿಗೆ ಅಷ್ಟ ಸಿದ್ಧಿಗಳು ಕೂಡ ಗಣಪತಿಯ ಪ್ರಿಯಸಿಯರು ಪ್ರಿಯ ಪತ್ನಿಯರಾಗಿದ್ದರಿಂದ ಈ ರೀತಿಯಾಗಿ ಕರೆಯುವಂಥದ್ದು ಇನ್ನು ಇಲಿ ಗಣಪತಿಯ ವಾಹನ ಇಲಿಯ ಮೇಲೆ ಆನೆ ಕೂತಿದೆ ಹೇಗೆ ಅಂತದಕ್ಕೆ ಆಕ್ಷೇಪ ಮಾಡಬಾರ್ದು ಇದು ಅಣಿಮಾದಿ ಸಿದ್ಧಿಗಳು ಮಾಡಿರುವಂಥ ಚಮತ್ಕಾರ ಅಂತ ತಿಳ್ಕೊಬೇಕು ಇಂತಹ ಗಣಪತಿ ಉರಿತಾರ್ಕ ಸನ್ನಿಭ ಗಯಣಪತಿ ಗಜಾನನ ಅಂತ ಕರೆಸ್ಕೊಂಡಿದ್ದು ವಿಶ್ವಂಬರ ರೂಪಿ ಪರಮಾತ್ಮನ ಧ್ಯಾನ ಮಾಡಿ ಜ್ಞಾನ ಸೂರ್ಯನ ಉದಯ ಆಗಿದ್ದರಿಂದ ಆದ್ದರಿಂದಲೇ ಅವನ ಮೈ ಕೂಡ ಉದಿಸುವಂತಹ ಸೂರ್ಯನ ಬಣ್ಣ ನೀಲಾಕಾಶದ ದೇವತೆ ಆಕಾಶದಲ್ಲಿ ಉದಿಸುವ ಸೂರ್ಯನ ವರುಣ ಕಿರಣಗಳಿಂದ ಕೆಂಪಾಗಿ ಕಂಡು ಸಹಜ ಅಂತ ತಿಳಿಸ್ತಾರೆ ಸರ್ಪವರ ಸೂತ್ರ ಕಟಿಯಲ್ಲಿ ಸರ್ಪವೇ ಉಳಿ ಉಳಿದಾರ ಬಿರೀತು ಅಂತ ಸರ್ಪವನ್ನು ಹೊಟ್ಟೆಗೆ ಬಿಗಿದುಕೊಂಡ ಅಂಥ ಕತೆ ಮಕ್ಕಳನ್ನು ರಂಜನೆ ಮಾಡಲಿಕ್ಕೆ ಹೇಳಿರುವಂಥದ್ದೇ ವಿಕೃತವಾಗಿರತಕ್ಕಂಥ ಕಾಲ್ಪನಿಕ ಕತೆ ಬಂಗಾರ ವರ್ಣದ ಸರ್ಪವರ ಶ್ರೇಷ್ಠ ಸರ್ಪವನ್ನು ಉಡುಗಾರವನ್ನಾಗಿ ಮಾಡಿಕೊಂಡಿಯಾನೆ ಇದು ಉಪಲಕ್ಷಣ ನಾಗಯಜ್ಞೋಪವೀತಿನೇ ನಮಃ ಅಂತ ಅಷ್ಟೋತ್ತರ ಶತನಾಮದಲ್ಲಿ ಅರ್ಘ್ಯಮಂತ್ರವು ಕೂಡ ಅದೇ ರೀತಿಯಾಗಿ ಇರೋದು ಗಜಾನನ ಮಹಾಕಾಯ ನಾಗಯಜ್ಞೋಪವೀತಿನೇ ಸೂರ್ಯಕೋಟಿ ಪ್ರತೀಕಾಶ ಗೃಹಾಣ್ಯಂ ನಮೋಸ್ತುತೆ ಕಟಿಸೂತ್ರದಂತೆ ಉಪವೀತವನ್ನೂ ಹೊಟ್ಟೆಗೆ ಬೀದಿಕೊಂಡ ಗಣೇಶ ವೈಕೃತ ಗಾತ್ರ ಅಂದರೆ ವಿಕಾರವಾದ ದೇಹವುಳ್ಳವನು ಅಂತ ಅರ್ಥ ಅಲ್ಲ ಸರ್ವಥ ರೀತಿಯಲ್ಲಿ ಸ್ತೋತ್ರ ಮಾಡಬಾರದು ಅತಿ ಸುಂದರ ಕಾಯಸ್ತು ಮಸ್ತಕಂಸ ಮಧೋದಕಟ ಅಂತ ಗಣೇಶ ಕವಚದಲ್ಲಿ ಹೇಳ್ತಾರೆ ಅತಿ ಸುಂದರ ಶರೀರವನ್ನು ಹೊಂದಿರೋನು ಗಣಪತಿ ಅಂತ ಗಣಪತಿ ನನ್ನ ಶಿರಸನ್ನು ಕಾಪಾಡಲಿ ಮನುಷ್ಯ ದೇಹಕ್ಕೆ ಆನೆ ಮುಖ ಅಂದರೆ ಅದು ಅಸಹ್ಯ ವಿಕೃತ ಅಂತ ಈ ರೀತಿಯ ಅಂತ ಕೇಳಿದ್ರೆ ಮುದ್ಗಲ ಪುರಾಣದಲ್ಲಿ ಗಣೇಶ ದ್ವಾದಶನಾಮಗಳಲ್ಲಿ ನಾಮಗಳಲ್ಲಿ ಮೊದಲನೇ ನಾಮ ಸುಮುಖ ಅಂತ ಸುಮುಖೈಕದಂತಶ್ಚ ಕಪಿಲೋ ಗಜಕರ್ಣಕ ಅದರಿಂದ ವೈಕೃತ ಅಂದರೆ ತಾಮಸ ಅಹಂಕಾರಕ್ಕೆ ಅಭಿಮಾನಿ ರುದ್ರಪುತ್ರ ಅಂತ ಇದು ಸ್ತೋತ್ರ ಸುಚರಿತ್ರ ಅಂದರೆ ಉತ್ತಮವಾಗಿರ್ತಕ್ಕಂಥ ಚರಿತ್ರೆ ಒಳ್ಳೆ ಶೀಲವನ್ನು ಹೊಂದಿರೋನು ಗಣಪತಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರು ಮೇಧೇಬ ಸರ್ವಕಾರಿ ಸುಸರ್ವಧ ವಕ್ರತುಂಡ ಅಂದರೆ ಸೊಟ್ಟ ಮೋರೆ ಅನ್ನೋಂಥ ಸ್ತೋತ್ರ ಮಾಡೋದ ಸರ್ವತಾ ಅಲ್ಲ ವಕ್ರ ಅಂದರೆ ಇಲ್ಲಿ ಸುಂದರ ಅಂತ ಅರ್ಥ ವಕ್ರೋಕ್ತಿ ಅಂತ ಕಾವ್ಯದಲ್ಲಿ ಅಲಂಕಾರ ಅದು ವಕ್ರೋಕ್ತಿಯೇ ಕಾವ್ಯದ ಜೀವಿತ ಅಂತಾನೆ ಕ್ಷೇಮೇಂದ್ರ ಅನ್ನೋಬ್ಬ ಕವಿ ಗಣೇಶ ಗಾಯತ್ರಿಯಲ್ಲಿ ಹೇಳ್ತಾರೆ ವಕ್ರತುಂಡ ಅನ್ನೋ ಶಬ್ದವನ್ನು ತತ್ಪುರುಷಾಯ ವಿದ್ಮೇ ವಕ್ರತುಂಡ ಯಧೀಮಹಿ ತನ್ನೋ ದಂತಿ ವಕ್ರ ಅಂದರೆ ಸುಂದರವಾಗಿ ಬಾಗಿರೋದು ಅಂತ ತುಂಡ ಅಂದರೆ ಆನೆಯ ಸೊಂಡಿಲು ಮಾತಾಪಿತರ ಜೊತೆಗೆ ಗುರುಗಳೊಂದಿಗೆ ಮಾತನಾಡುವಾಗ ಮುಖವನ್ನು ಭಕ್ತಿಯಿಂದ ಭಾಗಿಸ್ಕೊಂಡು ನಿಲ್ತಾನೆ ಗಣೇಶ ಆ ಗಣೇಶ ಸುಮುಖ ಒಳ್ಳೆಯ ಪ್ರಸನ್ನವಾಗಿರ್ತಕ್ಕಂಥ ಮುಖದಿಂದ ಸಂಭಾಷಣೆಯನ್ನು ಮಾಡ್ತಾನೆ ಗಣಪತಿಗೆ ಹೇ ರಂಭ ಅಂತನೋ ಒಂದು ಶಬ್ದ ಇದೆ ಗೃಹಧಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ಬೇಕಾದ್ರೆ ಹ ಅನ್ನ ಅಕ್ಷರ ಪರಮಾತ್ಮನ ಪರವಾಗಿ ಅರ್ಥ ಮಾಡಿಕೊಂಡಾಗ ಹೇ ರಂಭತೆ ಹೇ ವ್ಯಾಸರೂಪಿ ವಿಷ್ಣುವಿನ ಬಳಿ ರಂಭತೆ ಸಂಭಾಷಣೆಯನ್ನು ಮಾಡುವವನು ಹೇ ರಂಭ ರಬಿ ಶಬ್ದ ಅನ್ನೋ ಧಾತು ಹೀಗೆ ಗಣಪತಿಯ ನಾಮಗಳವನ ಸುಚ್ಚಾರಿತ್ರ್ಯವನ್ನು ಹೇಳ್ತಾ ಇದೆ ಸ್ವರ್ಪಿತಾಂಕುಶ ಪಾಶಕರಕರ ಮೋಹ ಪಾಶದಲ್ಲಿ ದುಷ್ಟರನ್ನು ಬಂಧನ ಮಾಡೋದಕ್ಕೆ ಸಂಕೇತವಾಗಿ ಪಾಶವನ್ನು ಹಿಡ್ಕೊಂಡಿಯಾನೆ ಗಣಪತಿ ಸಂಕಟವನ್ನು ಕೊಡೋದಕ್ಕೆ ಅಂಕುಶ ಅನ್ನೋದು ಸಂಕೇತ ದುಷ್ಟರಿಗೆ ಗಣಪ ಕ್ಷಿಪ್ರ ಪ್ರಸಾದ ಕೊಡೋದರಿಂದ ಒಲಿದು ಅವರಿಗೆ ಅಹಿತಕರವಾಗಿರ್ತಕ್ಕಂಥ ಅನ್ಯಾಯದ ಗಳಿಕೆಯಿಂದ ಧನ ಉಂಟು ಮಾಡಿ ಕೊನೆಯಲ್ಲಿ ಸಂಕಟಕ್ಕೆ ಒಳಗಾಗುವಂತೆ ಮಾಡ್ತಾನೆ ಸಜ್ಜನರು ಪಾಠ ಕಲಿಯುವಂತೆ ಮಾಡ್ತಾನೆ ಹೀಗೆ ನಾನಾ ಆಯುಧಗಳನ್ನು ಧರಿಸಿರುವಂಥ ಗಣಪತಿ ಕಳರ ಧರ್ಪ ಪ್ರಮತ್ತ ದೈತ್ಯ ಭಯದಾಯನ ಮಹಾನ್ ಕರ್ಮ ಸಾಕ್ಷಿಗ ಮಾನವರ ಎಲ್ಲ ಸತ್ಕರ್ಮ ದುಷ್ಕರ್ಮಗಳನ್ನು ಸಾಕ್ಷಾತ್ತಾಗಿ ನೋಡುವನು ದೇವತೆಗಳಲ್ಲಿ ದೇವು ಅಂತರಿಕ್ಷಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಗಣಪತಿಯೂ ಒಬ್ಬ ಕರ್ಮಗಳನ್ನು ನೋಡಿ ಅವುಗಳಿಗೆ ವಿಘ್ನ ಮಾಡಬೇಕೋ ಬಿಡಬೇಕೋ ಫಲ ನೀಡಬೇಕೋ ಬಿಡಬೇಕೋ ಅಂತ ನಿರ್ಧಾರ ಮಾಡಿ ಸರಿಯಾಗಿ ಪ್ರವೃತ್ತಿ ಮಾಡಬೇಕು ಅಂತಾದರೆ ಜಡವಾದ ಅಂತರಿಕ್ಷ ಅನ್ನೋದು ಸಾಕ್ಷಿಯಾಗೋದಿಲ್ಲ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಗಣಪತಿಯೇ ಕರ್ಮ ಸಾಕ್ಷಿಗನಾಗಿರಬೇಕು ಆದ್ದರಿಂದ ಮುದ್ಗಲ ಪುರಾಣದಲ್ಲಿ ನಮೋ ನಮ್ಮ ನಮೋ ನಮಸ್ತೆ ಗಣನಾಯಕಾಯ ಅಖಿಲ ಕರ್ಮ ಕರ್ಮಸಾಕ್ಷಿಯಾಗಿರುವಂತಹ ಗಣನಾಯಕನ ಸ್ತೋತ್ರ ಅಲ್ಲಿ ತಿಳಿಸ್ತಾರೆ ಕರ್ಮಸಾಕ್ಷಿಗ ಅಂದರೆ ಕರ್ಮಸಾಕ್ಷಿಗಳಲ್ಲಿ ಗಣಪತಿಯೂ ಒಬ್ಬ ಈ ರೀತಿಯಾಗಿ ನಮಗೆ ಆ ಗಣಪತಿಯ ಎಲ್ಲ ವಿಚಾರಗಳನ್ನು ಒಂದೊಂದು ವಿಶೇಷಣದಿಂದ ಒಂದೊಂದು ವಿಚಾರವನ್ನು ತಿಳಿಸ್ತಾರೆ ಅಂತಹ ಗಣಪತಿಯನ್ನು ಕರ್ಮಸಾಕ್ಷಿಗ ತರ್ಪಕನು ನೀನಾಗಿ ತೃಪ್ತಿಯ ಸಜ್ಜನರ ನಮ್ಮನ್ನು ಸಜ್ಜನರನ್ನು ತೃಪ್ತಿಪಡಿಸು ಅನುಗ್ರಹ ಮಾಡುವಂಥ ಪ್ರಾರ್ಥನೆ ಮಾಡಬೇಕು